ಲೆಸನ್ ನಂಬರ್ ಟ್ವೆಂಟಿ ಫೋರ್ ನೋಡಿ ಸರ್ ನೋಡಿ ಸರ್ ಇದು ಕನ್ನಡ ತರಗತಿಯ ವಾರ ಪರೀಕ್ಷೆಯ ಅಂಕಪಟ್ಟಿ ಇದು ಕನ್ನಡ ತರಗತಿಯ ವಾರ ಪರೀಕ್ಷೆ ಅಂಕಪಟ್ಟಿ ಯಾಕೆ ಈ ಮೂವರಿಗೆ ಮಾರ್ಕ್ಸ್ ಬಹಳ ಕಡಿಮೆ ಯಾಕೆ ಈ ಮೂವರಿಗೆ ಮಾರ್ಕ್ಸ್ ಬಹಳ ಕಡಿಮೆ ಅವರು ಚೆನ್ನಾಗಿ ಓದಲ್ವಾ ಅವರು ಚೆನ್ನಾಗಿ ಓದಲ್ವಾ ಚೆನ್ನಾಗಿ ಓದಲ್ಲ ಸರ್ ಸುಮಾರಾಗಿ ಓದ್ತಾರೆ ಚೆನ್ನಾಗಿ ಓದಲ್ಲ ಸರ್ ಸುಮಾರಾಗಿ ಓದ್ತಾರೆ ಅವ್ರು ಯಾವ್ಯಾವ ರಾಜ್ಯದವರು ಅವರು ಯಾವ್ಯಾವ ರಾಜ್ಯದವರು ಈ ಮಾಧವನ್ ಕೇರಳದವರು ಈ ಮಾಧವನ್ ಕೇರಳದವ್ರು ಆ ಹೆಂಗಸು ಮಧ್ಯಪ್ರದೇಶದವ್ರು ಆ ಹೆಂಗಸು ಮಧ್ಯಪ್ರದೇಶದವರು ರಣಜಿತ್ ಬಿಹಾರದವರು ರಣಜಿತ್ ಬಿಹಾರದವ್ರು ಹಾಗೆ ಹೇಳಿ ಅದಕ್ಕೆ ಅವರಿಗೆ ಕಷ್ಟ ಹಾಗ ಹೇಳಿ ಅದಕ್ಕೆ ಅವರಿಗೆ ಕಷ್ಟ ಇವ್ರು ಯಾರು ಬೇಸಿಕ್ ಕೋರ್ಸ್ ಪರೀಕ್ಷೆಯಲ್ಲಿ ಪಾಸ್ ಮಾಡ್ಲಾರ ಇವ್ರು ಯಾರು ಬೇಸಿಕ್ ಕೋರ್ಸ್ ಪರೀಕ್ಷೆಯಲ್ಲಿ ಪಾಸ್ ಮಾಡ್ಲಾರ ಹೇಗ್ಲಿ ಸರ್ ಹೇಗ್ಲಿ ಸರ್ ಆ ಹೆಂಗ್ಸು, ಬೇಸಿಕ್ ಕೋರ್ಸ್ ಪರೀಕ್ಷೆ ಪಾಸ್ ಮಾಡ್ಲಾರ್ ಅನ್ಸುತ್ತೆ ಆ ಹೆಂಗಸು ಬೇಸಿಕ್ ಕೋರ್ಸ್ ಪರೀಕ್ಷೆ ಪಾಸ್ ಮಾಡ್ಲಾರ್ ಅನ್ಸುತ್ತೆ ಆಕೆ ಈಗಿಂದಾನೇ ಚೆನ್ನಾಗಿ ಓದ್ಬೇಕು ಆಕೆ ಈಗಿಂದಾನೇ ಚೆನ್ನಾಗಿ ಓದ್ಬೇಕು ಇನ್ನಿಬ್ ಇನ್ನಿಬ್ರಲ್ಲಿ ಕೇರಳದವನು ಉತ್ಮ ಅವನು ಬೇಸಿಕ್ ಕೋರ್ಸ್ ಪರೀಕ್ಷೆ ಪಾಸ್ ಮಾಡಬಲ್ಲ ಅವನು ಬೇಸಿಕ್ ಕೋರ್ಸ್ ಪರೀಕ್ಷೆ ಪಾಸ್ ಮಾಡ್ಬಲ್ಲ. ಆದ್ರೆ ಬಿಹಾರದ ಒಂದೇ ಕಷ್ಟ ಆದ್ರೆ ಬಿಹಾರದ ಒಂದೇ ಕಷ್ಟ ಯಾಕೆ ಅಷ್ಟು ವೀಕ್ ಇದಾನ टूटोरियल क्लास ट्यूटोरियल वर्षू कली ವರ್ಷದ ಕಡೆಗೂ ಅವನ್ ಕನ್ನಡ ಕಲೀಲಾರ ಸರ್ ಬಹಳ ಕಷ್ಟ ಬಹಳ ಕಷ್ಟ ಆಗ್ಲೇ ಎರಡೂವರೆ ತಿಂಗಳಾಯ್ತು ಆಗ್ಲೆ ಎರಡೂವರೆ ತಿಂಗಳಾಯ್ತು ಇನ್ನೂ ಒಂದ್ ವಾಕ್ಯ ಮಾತಾಡ್ಲಾರ ಇನ್ನೂ ಒಂದ್ ವಾಕ್ಯ ಮಾತಾಡ್ಲಾರ ಒಂದ್ ಅಕ್ಷರ ಬರಿಲಾರ ಅವನ್ ಯಾವ ಪ್ರಯತ್ನಾನು ಮಾಡಲ್ಲ ಅವನ್ ಯಾವ ಪ್ರಯತ್ನಾನೂ ಮಾಡಲ್ಲ ನೋಡಿ ಅಷ್ಟು ನಿರಾಶೆ ನೋಡಿ ಅಷ್ಟು ನಿರಾಶೆ ಅವರಿಗೆ ದಿನ ಮಧ್ಯಾಹ್ನ ಅಥವಾ ಸಾಯಂಕಾಲ ಟ್ಯೂಟೋರಿಯಲ್ ಕ್ಲಾಸ್ ಏರ್ಪಾಡು ಮಾಡೋಣ ಅವರಿಗೆ ದಿನ ಮಧ್ಯಾಹ್ನ ಅಥವಾ ಸಾಯಂಕಾಲ ಟ್ಯೂಟೋರಿಯಲ್ ಕ್ಲಾಸ್ ಏರ್ಪಾಡು ಮಾಡೋಣ ಎಷ್ಟು ಕಲ್ಸೋಣ ಸರ್ ನಾವು ತಾನೆ ಎಷ್ಟು ಕಲ್ಸೋಣ ಸರ್ ಹಾಗೆಲ್ಲ ಹೇಳ್ಬಾರ್ದು ಆಗ ಎಲ್ಲ ಹೇಳ್ಬಾರ್ದು ನಾನು ಬೇರೆ ಅಧ್ಯಾಪಕರನ್ನು ಕೇಳ್ತೀನಿ ನಾನು ಬೇರೆ ಅಧ್ಯಾಪಕರನ್ನು ಕೇಳ್ತೀನಿ ಒಬ್ಬೊಬ್ಬರಿಗೆ ವಾರಕ್ಕೆ ಎರಡು ದಿನ ಬರುತ್ತೆ ಒಬ್ಬೊಬ್ಬರಿಗೆ ವಾರಕ್ಕೆರಡು ದಿನ ಬರುತ್ತೆ ಏನೋ ಸರ್ ಆ ಪ್ರಯತ್ನಾನೂ ಮಾಡೋಣ ಏನೋ ಸರ್ ಆ ಪ್ರಯತ್ನಾನೂ ಮಾಡೋಣ ಆಮೇಲೆ ಏನಾಗುತ್ತೋ ನೋಡೋಣ ಆಮೇಲೆ ಏನಾಗುತ್ತೋ ನೋಡೋಣ ಏನೂ ಆಗಲ್ಲ ಎಲ್ಲಾ ಸರಿನೇ ಆಗತ್ತೆ ಏನು ಆಗಲ್ಲ ಎಲ್ಲ ಸರಿನೇ ಆಗತ್ತೆ ನೀವು ಸಾಯಂಕಾಲ ಐದು ಗಂಟೆ ಮೇಲೆ ಕ್ಲಾಸ್ ತಗೋ ಬರ್ ನೀವು ಸಾಯಂಕಾಲ ಐದು ಗಂಟೆ ಮೇಲೆ ಕ್ಲಾಸ್ ತಗೋಬಲ್ರ ಇಲ್ಲ ಸರ್ ಇಲ್ಲ ಸರ್ ನಾನು ಸಾಯಂಕಾಲ ಕ್ಲಾಸ್ ಮಾಡ್ಲಾರೆ ಇಲ್ಲ ಸರ್ ನಾನು ಸಾಯಂಕಾಲ ಕ್ಲಾಸ್ ಮಾಡಲಾರೆ ಮಧ್ಯಾಹ್ನ ಮಾಡಬಲ್ಲೆ ಮಧ್ಯಾಹ್ನ ಮಾಡಬಲ್ಲೆ ಅದು ಬುಧವಾರ ಮತ್ತು ಶುಕ್ರವಾರ ಅದು ಬುಧವಾರ ಮತ್ತು ಶುಕ್ರವಾರ ಆಗ್ಲಿ ಅವತ್ತೇ ಮಾಡಿ ಆಗ್ಲಿ ಅವತ್ತೇ ಮಾಡಿ ರಾಮ್ ಗೋಪಾಲ್ ಮತ್ತು ಮಂಜುನಾಥ್ ಯಾವಾಗ ಮಾಡ್ಬಲ್ಲರು ರಾಮ್ ಗೋಪಾಲ್ ಮತ್ತು ಮಂಜುನಾಥ್ ಯಾವಾಗ ಮಾಡಬಲ್ಲರು ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ಬಹುಶಃ ರಾಮ್ ಗೋಪಾಲ್ ಮಧ್ಯಾಹ್ನ ಮಾಡ್ಲಾರರು ಬಹುಶಃ ರಾಮ್ ಗೋಪಾಲ್ ಮಧ್ಯಾಹ್ನ ಮಾಡ್ಲಾರರು ಮಧ್ಯಾಹ್ನ ಅವ್ರು ಮನೆಗ್ ಊಟಕ್ಕೆ ಹೋಗ್ತಾರೆ ಮಧ್ಯಾಹ್ನ ಅವರು ಮನೆಗ್ ಊಟಕ್ಕೆ ಹೋಗ್ತಾರೆ ಅವ್ರು ಸಾಯಂಕಾಲ ಮಾಡಬಹುದು ಅವ್ರು ಸಾಯಂಕಾಲಾ ಮಾಡಬಹುದು ಮಂಜುನಾಥ್ ಯಾವಾಗ್ ಮಾಡ್ತಾರೋ ಗೊತ್ತಿಲ್ಲ ಮಂಜುನಾಥ್ ಯಾವಾಗ್ ಮಾಡ್ತಾರೋ ಗೊತ್ತಿಲ್ಲ ಅವರ ನಾನೇ ಕೇಳ್ತೀನಿ ಅವರ ನಾನೇ ಕೇಳ್ತೀನಿ ನೀವು ಮುಂದಿನ ವಾರದಿಂದ ಆರಂಭ ಮಾಡಿ ನೀವು ಮುಂದಿನ ವಾರದಿಂದ ಆರಂಭ ಮಾಡಿ ಆಗ್ಲಿ ಸರ್ ಆಗ್ಲಿ ಸರ್ ಬರ್ತೀನಿ ಡ್ರಿಲ್ ಮಾಡೆಲ್ ಹಾಡಬಲ್ಲೆ ಹಾಡು ಹಾಡಬಲ್ಲೆ ಹಿಂದಿ ಹಾಡು ಹಾಡಬಲ್ಲೆ ಚೆನ್ನಾಗಿ ಹಿಂದಿ ಹಾಡು ಹಾಡಬಲ್ಲೆ ನಾನು ಚೆನ್ನಾಗಿ ಹಿಂದಿ ಹಾಡು ಹಾಡಬಲ್ಲೆ ನಾವು ಬಿಲ್ಡಪ್ ಕಲಿಯಬಲ್ಲೆ ಕನ್ನಡ ಕಲಿಯಬಲ್ಲೆನ್ನಾಗಿ ಕನ್ನಡ ಕಲಿಯಬಲ್ಲೆ ನಾನು ಚೆನ್ನಾಗಿ ಕನ್ನಡ ಕಲಿಯಬಲ್ಲೆಡಬಲ್ಲ ಚೆನ್ನಾಗಿ ಮಾತಾಡಬಲ್ಲ ಸಭೆಯಲ್ಲಿ ಚೆನ್ನಾಗಿ ಮಾತಾಡಬಲ್ಲ ಅವನು ಸಭೆಯಲ್ಲಿ ಚೆನ್ನಾಗಿ ಮಾತಾಡಬಲ್ಲ ಕಾಫಿ ಮಾಡಬಲ್ಲಳು ಕಾಫಿ ಮಾಡಬಲ್ಲಳು ನನ್ನ ಹೆಂಡತಿ ಸೊಗಸಾಗಿ ಕಾಫಿ ಮಾಡಬಲ್ಲಳು ಓಡಬಲ್ಲದು ಜೋರಾಗಿ ಓಡಬಲ್ಲದು ಕುದುರೆ ಜೋರಾಗಿ ಓಡಬಲ್ಲುದು ನಮ್ಮ ಕುದುರೆ ಜೋರಾಗಿ ಓಡಬಲ್ಲದು ಮಾಡಲ್ ಬರಲಾರೆ ಬೆಳಗ್ಗೆ ಬರಲಾರೆ ನಾಳೆ ಬೆಳಗ್ಗೆ ಬರಲಾರೆ ನಾಳೆ ಬೆಳಗ್ಗೆ ಬರಲಾರೆ ನಾಳೆ ಬೆಳಿಗ್ಗೆ ಬರಲಾರೆ ನಾವು ಬಿಲ್ಡಪ್ ತಿನ್ನಲಾರಳು ಕೋಳಿ ಮೊಟ್ಟೆ ತಿನ್ನಲಾರಳು ಅವಳು ಕೋಳಿ ಮೊಟ್ಟೆ ತಿನ್ನಲಾರಳು ಹೋಗಲಾರೆವು ಮದುವೆಗೆ ಹೋಗಲಾರೆವು ರಮೇಶನ ಮದುವೆಗೆ ಹೋಗಲಾರೆವು ನಾವು ರಮೇಶನ ಮದುವೆಗೆ ಹೋಗಲಾರೆವು ಓದಲಾರದು ವರ್ತಮಾನ ಪತ್ರಿಕೆ ಓದಲಾರದು ಮಗು ವರ್ತಮಾನ ಪತ್ರಿಕೆ ಓದಲಾರದು ನಮ್ಮ ಮಗು ವರ್ತಮಾನ ಪತ್ರಿಕೆ ಓದಲಾರದು ಸಬ್ಸ್ಟಿಟ್ಯೂಷನ್ ಥ್ರಿಲ್ ಮಾಡಲ್ ಅವರು ಚೆನ್ನಾಗಿ ಹಾಡಬಲ್ಲರು ಅವಳು ಅವಳು ಚೆನ್ನಾಗಿ ಹಾಡಬಲ್ಲಳು ನಾವು ಸಬ್ಸ್ಟಿಟ್ಯೂಟ್ ನಾನು ಈ ನಾಲ್ಕು ಕೋಳಿ ಮೊಟ್ಟೆ ತಿನ್ನಬಲ್ಲೆ ನಾವು ನಾವು ಈ ನಾಲ್ಕು ಕೋಳಿ ಮೊಟ್ಟೆ ತಿನ್ನಬಲ್ಲೆವು ಅವನು ಇಷ್ಟು ಪುಸ್ತಕ ಓದಲಾರ ಅವಳು ಅವಳು ಇಷ್ಟು ಪುಸ್ತಕ ಓದಲಾರಳು ನೀವು ಮಧ್ಯಾಹ್ನ ಪಾಠ ಮಾಡಬಲ್ಲೀರ ನೀನು ನೀನು ಮಧ್ಯಾನ ಪಾಠ ಮಾಡಬಲ್ಲೆಯ ಆ ಪೆನ್ನು ಚೆನ್ನಾಗಿ ಬರೆಯಬಲ್ಲದಾಗಳು ಆ ಪೆನ್ನುಗಳು ಚೆನ್ನಾಗಿ ಬರೆಯಬಲ್ಲವಾ ನಾನು ದಿನಕ್ಕೆ ಹತ್ತು ಕಪ್ ಕಾಫಿ ಕುಡಿಯಬಲ್ಲೆ ಅವರು ದಿನಕ್ಕೆ ಹತ್ತು ಕಪ್ ಕಾಫಿ ಕುಡಿಯಬಲ್ಲರು ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡಲ್ ಅವನು ಆ ತಿನ್ನಬಲ್ಲ ಅವನು ಆ ಹಣ್ಣುಗಳನ್ನು ತಿನ್ನಲಾರ ನೌ ಟ್ರಾನ್ಸ್ಫಾರ್ಮ್ ಕುಡಿಯಬಲ್ಲ ಮಗು ತಾನೇ ಹಾಲು ಕುಡಿಯಲಾರದು ಲೀಲಾ ಚೆನ್ನಾಗಿ ಮಾತನಾಡಬಲ್ಲಳು ಲೀಲಾ ಚೆನ್ನಾಗಿ ಮಾತನಾಡಲಾರಳು ಮಾಧು ಬ್ಯಾಂಕಿನಿಂದ ಹಣ ಮಾಧು ಬ್ಯಾಂಕಿನಿಂದ ಹಣ ತರಲಾರ ನಾವು ನಿಮಗಿಂತ ಚೆನ್ನಾಗಿ ಹಾಡಬಲ್ಲೆವು ನಾವು ನಿಮಗಿಂತ ಚೆನ್ನಾಗಿ ಹಾಡಲಾರೆವು ಅವರು ಹತ್ತು ಚಪಾತಿ ತಿನ್ನಬಲ್ಲರು ಅವರು ಹತ್ತು ಚಪಾತಿ ತಿನ್ನಲಾರರು